ಜಲ ಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂಭಜೆ ಹರಿಕಥಾಮೃತ ಸಾರ ಗುರುಗಳ ತರುಣದಿಂದ ಅಪನಿತುಪೇಳುವೆ ಪರಮ ಭಗವದ್ ಭಕ್ತ ನಿಧನಾದರದಿ ಕೇಳುವುದು ಸಂಧಿ ಪಂಚ ಸಂಧಿ ಅಥವಾ ತನು ಸಂಧಿ ಅಂತ ಹಿಂದಿನ ಮಹಾ ಪಂಚಮಹಾಯಜ್ಞ ಸಂಧಿಯಲ್ಲಿ ಹೇಳಿರ್ತಕ್ಕಂಥ ಸ್ಥೂಲ ಈ ಸಂಧಿಯಲ್ಲಿ ಇನ್ನೂ ವಿಸ್ತಾರವಾಗಿ ತಿಳಿಸ್ತಾರೆ ಈ ಸ್ಥೂಲ ದೇಹ ಅಥವಾ ಪಾಂಚಭೌತಿಕ ಶರೀರ ಯಾವ್ಯಾವ ಸಲಕರಣೆಗಳಿಂದ ಹೇಗೆ ನಿರ್ಮಾಣ ಆಗಿದೆ ಈ ಸಂಧಿಯಲ್ಲಿ ಭಗವಂತ ಜೀವನಿಗೆ ಬಂಧಕ ರೂಪವಾಗಿರ್ತಕ್ಕಂಥ ಈ ಸ್ಥೂಲ ದೇಹ ಉಪಲಕ್ಷಣೆಯ ಲಿಂಗ ದೇಹ ಅನಿರುದ್ಧ ದೇಹ ಸ್ವರೂಪ ದೇಹ ಇಂತಹ ಸಾಧನೆ ಶರೀರವನ್ನು ಕೊಟ್ಟು ಸಾಧನೆ ಮಾಡಿಸಿ ಸಾಧನೆ ಆದ ನಂತರ ಈ ಶರೀರದ ಸಂಬಂಧವನ್ನು ಲಿಂಗ ಶರೀರದ ಸಂಬಂಧವನ್ನು ಬಿಡಿಸ್ತಕ್ಕಂಥವನು ಕೂಡ ಪರಮಾತ್ಮನೇ ಇದು ಪೂರ್ಣವಾಗಿರ್ತಕ್ಕಂಥ ಪರೋಪಕಾರಿ ಗುಣ ಬಂಧಕೋ ಭವಪಾಶೇನ ಮೋಚಕಶ್ಚ ಸೇವಹಿ ಪಂಚಭೂತಗಳು ಯಾವ್ಯಾವುದು ಅನ್ನೋದನ್ನು ಮೊದಲನೇ ಪದ್ಯದಲ್ಲೇ ತಿಳಿಸ್ತಾರೆ ಪಂಚಭೂತಗಳಲ್ಲಿ ಹಾಗೂ ಪಂಚ ತನ್ಮಾತ್ರಗಳಲ್ಲಿ ವರ್ಣ ಪ್ರತಿಪಾದ್ಯ ಭಗವದ್ ರೂಪಗಳ ಮೊಟ್ಟಮೊದಲಿಗೆ ತಿಳಿಸ್ಕೊಡ್ತಾರೆ ಭೂ ಸಲಿಲ ಶಿಖಿ ಪವನ ಭೂತಾಕಾಶದೊಳಗೆ ಐದೈದು ತನ್ಮಾತ್ರಾ ಸಹಿತ ಒಂದಧಿಕ ಪಂಚಾಶದ್ವರ್ಣ ವೇದ್ಯ ಈ ಶಿರೀ ಶರೀರದಿ ವ್ಯಾಪಿಸ ಎದ್ದು ಸುರಾಸುರರಿಗೆ ನಿರಂತರದಲ್ಲಿ ಸುಖ ಅಸುಖ್ರದನಾಗಿ ಆಡುವ ದ್ವೇಷಿಪರ ಬಡಿವಾ ಪಂಚಾಗ್ನಿಹೋತ್ರ ಸಂಧಿ ಆದಮೇಲೆ ಈಗ ಪಂಚ ತನ್ಮಾತ್ರಾ ಸಂಧಿ ಅಂತ ಈ ಭಗವಂತನ ಪಂಚ ತನ್ಮಾತ್ರಗಳ ಅವಶ್ಯಕತೆ ಉಪಾಸನೆಗೆ ವರ್ಣನೆ ಮಾಡೋದ್ರಿಂದ ಇದಕ್ಕೆ ಪಂಚತನ್ಮಾತ್ರ ಸಂಧಿ ಅಂತ ಪಂಚಭೂತಗಳ ಸೂಕ್ಷ್ಮ ರೂಪಗಳೇ ಪಂಚತನ್ಮಾತ್ರಗಳು ಅಂತ ಭೂ ಅಂದ್ರೆ ಭೂಮಿ ಸಲೀಲ ಅಂದರೆ ನೀರು ಶಿಖಿ ಅಂದರೆ ಅಗ್ನಿ ಪವನ ಅಂತಂದರೆ ವಾಯು ಭೂತಾಕಾಶ ಅಂದರೆ ಆಕಾಶ ಈ ಪಂಚಭೂತಗಳ ಸೂಕ್ಷ್ಮ ರೂಪನೇ ಪಂಚತನ್ಮಾತ್ರಗಳು ಅಂತ ಭೂ ಅಂದರೆ ಪೃಥ್ವಿ ಗಂಧವತಿ ಪೃಥ್ವಿ ಅಂತ ಭೂಮಿಯ ಪಂಚ ತನ್ಮಾತ್ರೆಗಳಲ್ಲಿ ಭೂಮಿಯ ತನ್ಮಾತ್ರೆ ಯಾವುದು ಅಂದರೆ ಗಂಧ ಸಲೀಲ ಅದಕ್ಕೆ ರಸ ಶಿಕಿ ರೂಪ ಪವನ ಸ್ಪರ್ಶ ಭೂತಾಕಾಶ ಅಂದರೆ ಶಬ್ದ ತನ್ಮಾತ್ರ ಇವು ತನ್ಮಾತ್ರಗಳು ಅವುಗಳಿಂದ ಪಂಚಮಹಾಭೂತಗಳು ಉಂಟಾಗತ್ತೆ ಆದ್ದರಿಂದ ಪಂಚಮಹಾಭೂತಗಳಲ್ಲಿ ಪಂಚತನ್ಮಾತ್ರೆಗಳಿದೆ ಅದಕ್ಕೆ ದುಷ್ಟಾಂತವನ್ನು ಕೊಡಬೇಕು ಅಂದರೆ ನೂಲಿನಿಂದ ಬಟ್ಟೆ ತಯಾರಾಗತ್ತೆ ನೂಲು ಬೇರೆ ಅಲ್ಲ ಬಟ್ಟೆ ಬೇರೆ ಅಲ್ಲ ಎರಡೂ ಒಂದೇ ನೂಲು ಬಟ್ಟೆಯ ಸೂಕ್ಷ್ಮ ರೂಪ ಬಟ್ಟೆ ನೂಲಿನ ಸ್ತೂಲ ರೂಪ ಸ್ಥೂಲದಲ್ಲಿ ಸೂಕ್ಷ್ಮ ಸೂಕ್ಷ್ಮದಲ್ಲಿ ಸ್ತೂಲ ವ್ಯಾಪ್ತವಾಗಿರೋದನ್ನು ಹೇಗೆ ನೋಡ್ತೀವೋ ಅದೇ ರೀತಿಯಾಗಿ ಇಲ್ಲಿ ಪಂಚ ತನ್ಮಾತ್ರಗಳು ಪಂಚಭೂತಗಳು ಅಂತ ತಿಳ್ಕೊಬೇಕು ಭೂ ಸಲಿಲ ಶಿಖಿ ಪವನ ಭೂತಾಕಾಶ ಈ ಐದ್ರೊಳಗೂ ಕೂಡ ಐದೈದು ತನ್ಮಾತ್ರ ಸಹಿತ ಒಂದಧಿಕ ಪಂಚಾಷಧ ವೇದ್ಯ ಈ ಭೂತ ಪಂಚಕಗಳ ಪೈಕಿ ಪ್ರತಿಯೊಂದರಲ್ಲೂ ಕೂಡ ಉಳಿದ ನಾಲ್ಕು ಅಂಶಗಳು ಕೂಡ ಸೇರಿರುವಂಥದ್ದು ಉದಾಹರಣೆಗೆ ಆಕಾಶ ಆಕಾಶ ತತ್ವದಿಂದ ವಾಯು ತತ್ವ ವಾಯುವಿನಿಂದ ತೇಜಸ್ಸು ತೇಜಸ್ಸಿನಿಂದ ಅಪ್ ಅಪ್ ಅಲ್ಲಿಂದ ಪೃಥ್ವಿ ತತ್ವ ಹೀಗೆ ಒಂದರಿಂದ ಒಂದು ಹುಟ್ಟಿರುವಂಥದ್ದು ಈ ಆಕಾಶ ತತ್ವದಲ್ಲಿ ಉಳಿದ ನಾಲ್ಕು ತತ್ವಗಳಾಗಿರ್ತಕ್ಕಂಥ ವಾಯು ತೇಜಸ್ಸು ಅಪ್ ಮತ್ತು ಪೃಥ್ವಿ ಈ ಎಲ್ಲ ತತ್ವಗಳು ಕೂಡ ಇರೋದು ಅಂದ್ರೆ ಆಕಾಶ ತತ್ವವು ಪ್ರಾಚುರ್ಯವಾಗಿರುತ್ತೆ ಯಾವುದು ಪ್ರಧಾನವೋ ಮೊದಲಿಗೆ ಅದು ಪ್ರಾಚುರ್ಯವಾಗಿರುತ್ತೆ ಹೆಚ್ಚಿರತ್ತೆ ಉಳಿದ ನಾಲ್ಕು ತತ್ವಗಳು ಕೂಡ ಅಪ್ರಾಚುರ್ಯ ಅಂದರೆ ಕಡಿಮೆ ಇರುತ್ತೆ ಇದಕ್ಕೆ ಸಂಸ್ಪೃಷ್ಟ ರೂಪಗಳು ಅಂತ ಕರೀತಾರೆ ಕೊನೆಯದಾಗಿರ್ತಕ್ಕಂಥ ತತ್ವ ಪೃಥ್ವಿ ಅದರಲ್ಲಿ ಮೇಲಿನ ನಾಲ್ಕು ತತ್ವಗಳು ಕೂಡ ಸಂಸ್ಪೃಷ್ಟಗಳಾಗಿ ಇರುತ್ತೆ ಕ್ರಮದಿಂದ ಇರುತ್ತೆ ಇದರಿಂದ ಪ್ರತಿ ತತ್ವದಲ್ಲೂ ಐದರಂತೆ ಭೂತ ಪಂಚಕಗಳಲ್ಲಿ ಐದು ಇಂಟು ತತ್ವಗಳು ಕೂಡ ಇರುತ್ತೆ ಅದನ್ನೇನು ಹೇಳಿದ್ದು ಭೂ ಸಲಿಲ ಶಿಕಿ ಪವನ ಭೂತಾಕಾಶದೊಳಗೆ 5. ಅಂದರೆ ಐದು ಇಂಟು ಐದು ಇಪ್ಪತ್ತೈದು ತತ್ವಗಳು ಇರುತ್ತೆ ತನ್ಮಾತ್ರ ಸಹಿತ ಒಂದಧಿಕ ಪಂಚಾಶದ್ವರ್ಣ ಈ ಭೂತ ಗುಣವಿಶೇಷಗಳಿಗೆ ತನ್ಮಾತ್ರ ಅಂತ ಕರೆಯೋದು ಭೂತತ್ವದ ತನ್ಮಾತ್ರ ಗುಣ ಗಂಧ ಅಪ್ತತ್ವದ ತನ್ಮಾತ್ರ ಗುಣರಸ ತೇಜಸ್ಸಿನ ಗುಣ ರೂಪ ವಾಯು ತತ್ವದ ತನ್ಮಾತ್ರ ಗುಣ ಸ್ಪರ್ಶ ಆಕಾಶತತ್ವದ ತನ್ಮಾತ್ರ ಗುಣ ಶಬ್ದ ಭೂತ ಪಂಚಕಗಳಂತೆ ಗಂಧ ರಸ ರೂಪ ಸ್ಪರ್ಶ ಮತ್ತು ಶಬ್ದ ಅನ್ನೋ ತನ್ಮಾತ್ರಗಳಲ್ಲಿ ಒಂದೊಂದು ಗುಣದಲ್ಲಿ ಉಳಿದ ನಾಲ್ಕು ಗುಣಗಳು ಕೂಡ ಸೇರಿರುತ್ತೆ ಇದರಿಂದ ಪ್ರತಿ ತನ್ಮಾತ್ರ ಗುಣದಲ್ಲೂ ಐದು ಗುಣಗಳಂತೆ ಐದು ಇಂಟು ಐದು ಈ ರೀತಿಯಾಗಿ ಅಲ್ಲಿ ಚಿಂತನೆಯನ್ನು ಮಾಡಬೇಕು ಎಲ್ಲ ಪಂಚಭೂತಗಳನ್ನು ಹೇಳಬೇಕಾದ್ರೆ ಭೂತ ಅನ್ನೋ ಶಬ್ದವನ್ನು ಇಲ್ಲಿ ದಾಸರು ಪ್ರಯೋಗ ಮಾಡಿಲ್ಲ ಅದೇ ಆಕಾಶವನ್ನು ಹೇಳಬೇಕಾದ್ರೆ ಈಗ ಪೃಥಿವಿ ಜಲ ಶಿಕಿ ಪವನ ಈ ನಾಲ್ಕಕ್ಕೆ ಭೂತ ಅನ್ನೋ ಕೊಟ್ಟಿಲ್ಲ ಪಂಚಭೂತಗಳಲ್ಲಿ ಸೇರಿದ್ರು ಕೂಡ ಆಕಾಶವನ್ನು ಹೇಳಬೇಕಾದ್ರೆ ಭೂತಾಕಾಶ ಅಂತ ಹೇಳಿ ಇಲ್ಲಿ ಭೂತ ಪೃಥ್ವೀ ಈ ರೀತಿಯಾಗಿ ಹೇಳ್ಬೋದಾಗಿತ್ತು ಹೇಳಿಲ್ಲ ಆಕಾಶ ಮಾತ್ರ ಎರಡಿದೆ ಅದನ್ನು ತಿಳಿಸಲಿಕ್ಕೆ ಇಲ್ಲಿ ಭೂತಾಕಾಶ ಅಂತ ಹೇಳಿದರು ಯಾವ ಎರಡು ಅಂತ ಕೇಳಿದ್ರೆ ಒಂದು ಭೂತಾಕಾಶ ಅಂತ ಇನ್ನೊಂದು ಅವ್ಯಾಕೃತಾಕಾಶ ಅಂತ ಈ ಅವ್ಯಾಕೃತಾಕಾಶ ಅನ್ನೋದು ಅನಾದಿಯಿಂದ ನಿತ್ಯವಾಗಿರ್ತಕ್ಕಂಥದ್ದು ಸರ್ವತ್ರ ವ್ಯಾಪಕವಾಗಿರುವಂಥದ್ದು ಭೂತಾಕಾಶಕ್ಕೆ ಸೃಷ್ಟಿಕಾಲದಲ್ಲಿ ಸೃಷ್ಟಿ ಲಯಕಾಲದಲ್ಲಿ ಲಯ ಮತ್ತು ಸರ್ವತ್ರ ವ್ಯಾಪ್ತ ಅಲ್ಲ ಅದು ಅದನ್ನು ವೈಲಕ್ಷಣ್ಯವನ್ನು ತಿಳಿಸೋದಕ್ಕಾಗಿ ಆಕಾಶದ ವಿಷಯವನ್ನು ಹೇಳಬೇಕಾದ್ರೆ ಭೂತಾಕಾಶ ಅಂತ ಭೂತ ವಿಶೇಷಣವನ್ನು ಕೊಟ್ಟಿದ್ದಾರೆ ಅವ್ಯಾಕೃತಾಕಾಶ ಆದರೆ ನಿತ್ಯ ಇದು ಭೂತಾಕಾಶ ಅನ್ನೋದು ಅನಿತ್ಯ ಆ ಅವ್ಯಾಕೃತಾಕಾಶ ಸರ್ವತ್ರ ವ್ಯಾಪ್ತ ಭೂತಾಕಾಶ ಸೀಮಿತ ವ್ಯಾಪ್ತತ್ವವನ್ನು ಹೊಂದಿರೋದು ಅವ್ಯಾಕೃತ ನಾಶ ಇಲ್ಲ ಭೂತಾಕಾಶಕ್ಕೆ ಸೃಷ್ಟಿಕಾಲದಲ್ಲಿ ಸೃಷ್ಟಿ ಲಯ ಕಾಲದಲ್ಲಿ ಲಯ ಎರಡೂ ಇದೆ ಆದ್ದರಿಂದ ಅಲ್ಲಿ ಭೂತ ಅನ್ನೋ ವಿಶೇಷಣವನ್ನು ಅಲ್ಲಿ ಮಾತ್ರ ಹೇಳಿರೋ ಅಂಥದ್ದು ಈ ಬ್ರಹ್ಮಾಂಡದ ಆಕಾಶವ ಆವರಣ ಏನಿದೆ ಅದರ ಪರ್ಯಂತ ಮಾತ್ರ ಈ ಭೂತಾಕಾಶ ಅನ್ನೋದು ಇದೆ ಮುಂದಿನ ಅಹಂಕಾರ ತತ್ವ ಮಹತ್ವತ್ವ ಮೊದಲಾಗಿರ್ತಕ್ಕಂಥ ಆವರಣ ಪ್ರದೇಶದಲ್ಲಿ ಭೂತಾಕಾಶ ಅನ್ನೋದು ವ್ಯಾಪ್ತವಾಗಿ ಇಲ್ಲ ಅದಕ್ಕೆ ಸೀಮಿತ ವ್ಯಾಪ್ತಿ ಅಂತ ಹೇಳಿದ್ರು ಆದ್ದರಿಂದ ಪೃಥ್ವಿ ಮೊದಲಾಗಿರ್ತಕ್ಕಂಥ ಪಂಚಭೂತಗಳ ಸಾಲಿನಲ್ಲಿ ಭೂತಾಕಾಶ ಬರತ್ತೇ ಹೊರತು ಅವ್ಯಾಕೃತ ಆಕಾಶ ಅಲ್ಲ ಅನ್ನೋದನ್ನು ಸ್ಪಷ್ಟೀಕರಣ ಕೊಡಲಿಕ್ಕಾಗಿ ಭೂತಾನ ವಿಶೇಷಣವನ್ನು ಕೊಟ್ಟು ಆಕಾಶ ಶಬ್ದವನ್ನು ದಾಸರಿಯಲ್ಲಿ ಪ್ರಯೋಗ ಮಾಡಿದ್ದಾರೆ ಐದೈದು ತನ್ ಮಾತ್ರ ಪೃಥ್ವಿ ಆಪ್ ಪಂಚಭೂತಗಳೆಲ್ಲ ಬ್ರಹ್ಮಾಂಡದ ಹೊರಗೆ ಆವರಣ ರೂಪದಲ್ಲಿ ಶುದ್ಧವಾಗಿಯೇ ಇದೆ ಬ್ರಹ್ಮಾಂಡದ ಮಾತ್ರ ಪರಸ್ಪರ ಮಿಶ್ರಣ ಹೊಂದಿಯೇ ಹೊರತು ಪ್ರತ್ಯೇಕವಾಗಿ ಶುದ್ಧವಾಗಿ ಸಿಗಲ್ಲ ಉದಾಹರಣೆ ಕೊಡಬೇಕು ಅಂತಾದರೆ ಒಂದು ಧೂಳಿನ ಕಣನೂ ಕೂಡ ಪಂಚಭೂತಗಳ ಮೇಲನದಿಂದನೇ ಆಗಿರುವಂಥದ್ದು ಪ್ರತಿಯೊಂದು ಭೂತವೂ ಕೂಡ ಪಂಚಭೂತ ಮಿಶ್ರಣ ಆಗಿರೋದ್ರಿಂದ ಅದರಲ್ಲಿ ಪಂಚ ತನ್ಮಾತ್ರಗಳು ಕೂಡ ಅತ್ಯಂತ ಸೂಕ್ಷ್ಮಾತಿಸೂಕ್ಷ್ಮವಾಗಿ ವ್ಯಾಪ್ತವಾಗಿ ಇರುತ್ತೆ ಹೀಗಾಗಿ ಪಂಚಭೂತಗಳಲ್ಲೂ ಐದೈದು ತನ್ಮಾತ್ರಗಳಿವೆ ಅಂತ ಈ ರೀತಿಯಾಗಿ ತಿಳಿಸಿದ್ದು ಮುಂದೆ ಒಂದು ಅಧಿಕ ಪಂಚಾಶತ್ ವರ್ಣ ವೇದ್ಯ ಒಂದು ಪಂಚಾಶತ್ ಅಂದರೆ ಐವತ್ತೊಂದು ವರ್ಣದಿಂದ ವೇದ್ಯನಾಗಿರ್ತಕ್ಕಂಥ ಪರಮಾತ್ಮ ನಮ್ಮ ಶರೀರದ ಅಂದರೆ ಪಂಚಭೌತಿಕ ಶರೀರದ ಪಂಚಭೂತಗಳಲ್ಲಿ ಐದು ತನ್ಮಾತ್ರಗಳಲ್ಲಿ ಮಾತ್ರ ಅಲ್ಲದೆ ಒಂದಧಿಕ ಪಂಚಾಶತ್ ಅಂದರೆ ಐವತ್ತೊಂದು ವರ್ಣ ವೇದ್ಯನಾಗಿರ್ತಕ್ಕಂಥ ಭಗವಂತನು ವ್ಯಾಪ್ತನಾಗಿದ್ದಾನೆ ಅಂ ಅಜಾಯ ನಮಃ ಆನಂದಾಯ ನಮಃ ಇಂ ಇಂದ್ರಾಯ ನಮಃ ಅಂತ ಹೇಳ್ತೀವ್ರಾ ಆ ರೀತಿಯಾಗಿ ಆ ಹಿಂದ ತನಕ ಸಂಸ್ಕೃತ ವರ್ಣಮಾಲೆಯ ಐವತ್ತೊಂದು ಅಕ್ಷರಗಳನ್ನು ಉಚ್ಚಾರಣೆ ಮಾಡಬೇಕು ಅದು ಅಭಿವ್ಯಕ್ತಿ ಆಗಬೇಕು ಅಂತಾದಾಗ ಅಲ್ಲಿ ಭಗವಂತ ಇದ್ದೇ ಅರ್ಥಕ್ರಿಯಾಕಾರಿ ಸಂಬಂಧವನ್ನು ಉಂಟು ಮಾಡುವಂಥದ್ದು ಉಚ್ಚಾರಣಾ ಕ್ರಿಯೆಯಿಂದ ಶರೀರದ ಭಾಗವಾಗಿರ್ತಕ್ಕಂಥ ಆಕಾಶದಲ್ಲಿ ಧ್ವನಿ ಅನ್ನೋದು ಪಸರಿಸತ್ತೆ ಆ ಧ್ವನಿಯಿಂದ ಅಕ್ಷರ ಅನ್ನೋದು ಅಭಿವ್ಯಕ್ತಿಯಾಗತ್ತೆ ಪಂಚಭೂತಾತ್ಮಕವಾಗಿರ್ತಕ್ಕಂಥ ಆಕಾಶಕ್ಕೆ ಪಂಚ ಕಾರಣ ಹೀಗಾಗಿ ಶರೀರ ಭಾಗವಾಗಿರ್ತಕ್ಕಂಥ ಆಕಾಶದಲ್ಲೂ ಕೂಡ ಪಂಚತನ್ಮಾತ್ರಗಳಿದೆ ಅದರ ಜೊತೆಗೆ ವರ್ಣವ್ಯಂಜಕವಾಗಿರ್ತಕ್ಕಂಥ ಧ್ವನಿಯೂ ಇದೆ ಏಕ ಪಂಚಾಶದ್ವರ್ಣವಾಚ್ಯ ಈ ಭಗವಂತನ ಉಪಾಸನೆ ಸಾಧನ ಶರೀರದಲ್ಲಿ ಸಾಧ್ಯ ಆಗುತ್ತಾ ಇರುವುದೇ ಈ ಪಂಚತನ್ಮಾತ್ರಗಳ ಮಹಿಮೆ ಈ ರೀತಿಯಾಗಿ ಉಪಾಸನೆ ಮಾಡುವುದರಿಂದ ಬರ್ತಕ್ಕಂಥ ಫಲ ಏನು ಅಂದರೆ ಸುರಾಸುರರಿಗೆ ನಿರಂತರ ಇರುವ ಸುರಾಸುರ ಅಸುರರಿಗೆ ಸುರರಿಗೆ ನಿರಂತರ ಸುಖಪ್ರದನಾಗಿ ಇರುವ ಅಸುರರಿಗೆ ನಿರಂತರ ಅಸುಖಪ್ರದನಾಗಿ ಇರುವ ಭಗವಂತ ಆಡುವ ದ್ವೇಷಿ ಪರ ಬಡಿಬ ಸುರಾಸುರರಿಗೆ ನಿರಂತರ ಸುಖ ಅಸುಖ್ರದನಾಗಿ ಆಡುವ ದ್ವೇಷಿಪರ ಬಡಿವಾ ಪರಮಾತ್ಮನಿಗೆ ವೈಷಮ್ಯ ಅನ್ನೋ ದೋಷ ಇಲ್ಲ ಭಗವಂತ ಸುರರಿಗೆ ನಿರಂತರ ಸುಖಪ್ರದ ಅಸುರರಿಗೆ ನಿರಂತರ ಅಸುಖಪ್ರದನಾಗೆ ಇರ್ತಾನೆ ಎಲ್ಲ ಶಾಸ್ತ್ರಗಳು ಕೂಡ ಐವತ್ತೊಂದು ವರಣಗಳ ಸಂಯೋಜನೆಯಿಂದನೇ ಆಗಿದೆ ಅಂತಾದಮೇಲೆ ಎಲ್ಲ ಶಾಸ್ತ್ರಗಳು ಕೂಡ ಐವತ್ತೊಂದು ಭಗವದ್ ರೂಪಗಳನ್ನು ಕೊಂಡಾಡುತ್ತೆ ಈಗ ನಮ್ಮ ಸಂಶಯ ಬರ್ತಾ ಇದೆ ದುಷ್ಟಶಾಸ್ತ್ರಗಳು ಪರಮಾತ್ಮನ ಕೊಂಡಾಡೋದಿಲ್ಲ ನಿಂದನೆ ಮಾಡ್ತಾವೆ ಹಸುರರಿಗೆ ಅದು ರೋಚಕವಾಗಿ ಮನಸ್ಸಿಗೆ ಆನಂದವನ್ನು ಕೊಡ್ತಾಯಿದೆ ಅದರ ಫಲವಾಗಿ ಹಸುರರು ದುಃಖವಾಗಿಗಳಾಗ್ತಾರೆ ಅವರಿಗೆ ಭಗವಂತ ಅಸುಖಪ್ರದ ಅಂತಲೇ ಅನಿಸ್ಕೋತಾನೆ ಅದೇ ದೇವತೆಗಳು ಸೂರರು ಜ್ಞಾನಿಗಳು ಸಚ್ಚಾಸ್ತ್ರಗಳನ್ನೇ ಶ್ರವಣಾದಿಗಳನ್ನು ಮಾಡಿ ಸುಖಕ್ಕೆ ಭಾಗಿಗಳಾಗ್ತಾರೆ ಅದರಿಂದ ಭಗವಂತ ಅವರಿಗೆ ನಿರಂತರ ಸುಖಪ್ರದನೇ ಆಗ್ತಾನೆ ಇದು ಪಂಚ ತನ್ಮಾತ್ರಗಳಿಗೂ ಶಾಸ್ತ್ರಗಳಿಗೂ ಆಶಯವಾಗಿರ್ತಕ್ಕಂಥ ಸಾಧನ ಶರೀರದ ಮಹಿಮೆ ಅಂತ ತಿಳಿಸ್ತಾ ಹೀಗೆ ಪರಮಾತ್ಮ ಸುಖ ಅಸುಖ್ರದನಾಗಿ ಆಡುವ ದ್ವೇಷಿ ಪರ ಸಜ್ಜನರಲ್ಲಿ ಕ್ರೀಡೆಯನ್ನು ಮಾಡ್ತಾನೆ ಅವರಿಗೆ ಆನಂದವನ್ನು ಉಂಟು ಮಾಡ್ತಾನೆ ದುರ್ಜನರಲ್ಲೂ ಕ್ರೀಡೆ ಮಾಡ್ತಾನೆ ಅವರಿಗೆ ದ್ವೇಷಿ ಪರ ಯಾರು ಭಗವಂತನನ್ನು ಭಗವದ್ ಭಕ್ತರನ್ನು ದ್ವೇಷ ಮಾಡುವಂತಹ ಹಸುರಿ ಶಕ್ತಿಗಳಿದ್ದಾರೆ ಅವರಿಗೆ ಪೀಡೆಯನ್ನು ಕೊಡ್ತಾನೆ ಭಗವಂತ ಸಜ್ಜನರು ಪ್ರೀತಿಯಿಂದ ಭಗವಂತನನ್ನು ಸ್ತೋತ್ರ ಮಾಡ್ತಾನೆ ಭಗವಂತ ಸಜ್ಜನರನ್ನು ಪ್ರೀತಿಯಿಂದ ಆಲಿಂಗನ ಮಾಡ್ಕೊತಾನೆ ದುರ್ಜನರನ್ನು ಹಿಡಿದು ದೂರಕ್ಕೆ ತಳುತಾನೆ ಯಾಕೆಂದರೆ ದುರ್ಜನರು ನವವಿದ್ವೇಷವನ್ನು ಮಾಡ್ತಾರೆ ಪರಮಾತ್ಮನಲ್ಲಿ ಆದರೆ ಪರಮಾತ್ಮ ನಮ್ಮ ಶರೀರದೊಳಗೆ ನಮ್ಮ ಜೊತೆಗೇ ಇರೋದರಿಂದ ನಾವು ನಮ್ಮವರನ್ನು ಪ್ರೀತಿ ಮಾಡ್ತೀವಿ ವಿಶ್ವಾಸ ಮಾಡ್ತೀವಿ ನಮಗಾಗದೇ ಇದ್ದವರನ್ನು ದೂರ ತಳ್ತೀವಿ ಈ ಶಾರೀರಿಕ ಮಾನಸಿಕ ಎಲ್ಲ ಕ್ರಿಯೆಗಳಿಗೆ ನಮ್ಮ ಶರೀರದಲ್ಲಿ ಪಂಚಭೂತಗಳೊಳಗೆ ಭಗವಂತನ ಸನ್ನಿಧಾನ ಯುಕ್ತವಾಗಿರ್ತಕ್ಕಂಥ ಪಂಚ ತನ್ಮಾತ್ರಗಳಿರೋದರಿಂದನೇ ನಮಗೆ ನಮ್ಮವರಲ್ಲಿ ಪ್ರೀತಿ ವಿಶ್ವಾಸ ನಮಗಾಗದೇ ಇರ್ತಕ್ಕಂಥವರಲ್ಲಿ ಔದಾಸೀನ್ಯ ಇತ್ಯಾದಿ ಎಲ್ಲವೂ ಕೂಡ ಆಗ್ತಕ್ಕಂಥದ್ದು ಅಕ್ಷರಮಾಲೆಯಲ್ಲಿತಕ್ಕಂಥ ಸಂಸ್ಕೃತ ವರ್ಣಮಾಲೆಯಲ್ಲಿ ಐವತ್ತೊಂದು ಅಕ್ಷರಗಳು ಆ ಕ್ಷತನಕ ಅಜಯಿಂದ ಲಕ್ಷ್ಮೀ ನರಸಿಂಹ ಪರ್ಯಂತ ಐವತ್ತೊಂದು ವರ್ಣಗಳು ಈ ಐವತ್ತೊಂದು ವರ್ಣ ಪ್ರತಿಪಾದ್ಯನಾಗಿ ಪರಮಾತ್ಮ ಸ್ಥೂಲ ದೇಹದಲ್ಲಿ ಪಾದಾದಿ ಶಿರ ಪರ್ಯಂತ ಈ ವಿಷಯ ಮಾತೃಕಾನ್ಯಾಸ ಅಲ್ಲಿ ಮಾತೃಕಾ ಸಂಧಿಯಲ್ಲಿ ಮತ್ತೆ ಹೇಳ್ತಾರೆ ಅಕಾರದಿಂದ ಕ್ಷಕಾರದ ತಂಕ ಐವತ್ತೊಂದು ವರ್ಣಗಳು ಅದರಲ್ಲಿ ಅಕಾರದಿಂದ ಅಮ್ಮಃ ಅಂತ ಏನು ಹೇಳುತ್ತೀವಿ ಅದನ್ನು ಸ್ವರಾಕ್ಷರಗಳು ಅಂತ ಕರಿತೀವಿ ಅವುಗಳ ಸಂಖ್ಯೆ ಹದಿನಾರು ಕ ಇಂದ ಮಾತನಕ ಕವರ್ಗ ಚವರ್ಗ ತವರ್ಗ ಟವರ್ಗ ಪವರ್ಗ ಅಂತ ಅದನ್ನು ವರ್ಗೀಯ ವ್ಯಂಜನಾಕ್ಷರಗಳು ಅಂತ ಕರಿತೀವಿ ಇಪ್ಪತ್ತೈದು ಯಕಾರದಿಂದ ಕ್ಷತನಕ ವರ್ಗೀಯ ವ್ಯಂಜನಾಕ್ಷರಗಳು ಅಂತ ಕರಿತೀವಿ ಅದು ಹತ್ತು ಇದಿಷ್ಟನ್ನು ಸೇರಿಸಿದ್ರೆ ಐವತ್ತೊಂದು ವರ್ಣಗಳಾಗ್ತಾ ಇದೆ ಎಲ್ಲ ಶಾಸ್ತ್ರಗಳು ಕೂಡ ಈ ಐವತ್ತೊಂದು ವರ್ಣಗಳಿಂದಲೇ ಆಗ್ತಿರ್ತಕ್ಕಂಥದ್ದು ಹಾಗಾಗಿ ಆ ವರ್ಣ ಪ್ರತಿಪಾದ್ಯನಾಗಿರ್ತಕ್ಕಂಥ ಭಗವಂತ ಆ ವರ್ಣಗಳ ಅಭಿವ್ಯಕ್ತಿ ಅರ್ಥಕ್ರಿಯಾಕಾರಿ ಸಂಬಂಧವನ್ನು ಉಂಟು ಮಾಡೋದರಿಂದನೇ ಜೀವನ ಲೋಕ ವ್ಯವಹಾರ ಆಗಿರಲಿ ಅಥವಾ ವೇದೋಕ್ತವಾಗಿರ್ತಕ್ಕಂಥ ಶಾಸ್ತ್ರ ಶ್ರವಣಾದಿಗಳು ಅಧ್ಯಯನಾದಿಗಳು ಕೂಡ ನಡೆಯುವಂಥದ್ದು ಹೀಗೆ ಭಗವಂತನೇ ಅಕ್ಷರ ಪ್ರತಿಪಾದ್ಯನಾಗಿ ಅಲ್ಲಿದ್ದು ದೇವತೆಗಳಿಂದ ಎಲ್ಲರಿಂದ ಸ್ತುತ್ಯನಾಗ್ತಾನೆ ಯಾರು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೋ ಸೂರ್ಯನಿಗೆ ಸುಖಪ್ರದನಾಗ್ತಾನೆ ಅಸೂರ ಅವರು ಭಗವಂತನನ್ನು ದ್ವೇಷ ಮಾಡ್ತಾರೆ ಅದರಿಂದ ದ್ವೇಷಪರ ಬಡೀವ ಹೀಗೆ ಭಗವಂತ ವರ್ಣಪ್ರತಿಪಾದ್ಯನಾಗಿ ಇರ್ತಾನೆ ಅಂತ ತಿಳಿಸಿದ್ರು ಶ್ರೀಕೃಷ್ಣ ಅರ್ಪಣಾ